ಹದಿನಾಲ್ಕು ಮಸಿ ಮಸೂರೆ ತಾಯಿಗೆ ಆಶ್ಚರ್ಯವೋ ಆಶ್ಚರ್ಯ ಶಾಸ್ತ್ರದ ಮಾತಿನಲ್ಲಿ ಹೇಳಬೇಕೆಂದರೆ ಮಗನು ಶ್ರದ್ಧೆಯನ್ನು ತೋರಿಸುತ್ತಿದ್ದಾನೆ ತಾಯಿಯ ಮಾತು ಸಾಕು ಆ ಮಾತಿನಲ್ಲಿ ಭಾವವಿದೆ ಶ್ರದ್ಧೆ ಇದೆ ತನಗೆ ಗೊತ್ತಿಲ್ಲ ಆದರೆ ತನ್ನ ತಾಯಿಗದು ಗೊತ್ತು ಗೊತ್ತಿದೆ ತಾನಾಗಿ ತಿಳಿದುಕೊಳ್ಳುವುದಕ್ಕೆ ಬರುವವರೆಗೂ ತಾನಾಗಿ ವಿಚಾರಿಸಿ ಅರಿತುಕೊಳ್ಳುವವರೆಗೂ ತಾಯಿಯೇ ನನಗೆ ಗುರು ದೈವ ಎಂಬ ಭಾವವಿದೆ ಆಕೆ ಮಾತು ತೆಗೆದುಹಾಕತಕ್ಕದಲ್ಲ ಅದನ್ನು ಅನುಸರಿಸಿಯೇ ಕೃತಾರ್ಥನಾಗಬೇಕೆಂಬ ನಂಬಿಕೆ ಶ್ರದ್ಧೆ ಇದೆ ಅದು ಇದೆ ಆಲಿಂಬನಿಗೆ ಏಕೋ ಎದೆ ನಡುಗಿತು ಈ ಸಣ್ಣ ಮಗು ವಿಷ್ಣು ಶು ವಿಷ್ಣು ಶ್ರದ್ಧಾವಂತನಾದರೆ ತನ್ನಗತಿ ಆಟಕ್ಕೂ ಅವನ ಬಳಿ ಸುಳ್ಳು ಹೇಳುವಂತಿಲ್ಲ ತಕ್ಕಡಿಯಲ್ಲಿ ಪದಾರ್ಥವನ್ನು ಇಡುವಂತೆ ನಾಜೂಕಾಗಿ ನಿಷ್ಠೂರು ನಿಷ್ಠೂರವಾಗಿ ನಿಜವಾಗಿ ಇರಬೇಕು ಹಾಗಾದರೆ ಇವನು ಬಳಿ ತಾನು ವಿಚಾರವಿಲ್ಲದೆ ಯಾವ ಮಾತನ್ನು ಆಡುವಂತಿಲ್ಲ ಆಗಲಿ ಇದು ನನಗೆ ಒಂದು ಸಂಸ್ಕಾರ ಲೋಕೋದ್ದಾರ ಮಾಡುವ ಮಗನನ್ನು ಪಡೆಯುವ ಭಾಗ್ಯ ಎಂದರೆ ಅದು ಬೆಟ್ಟ ಹತ್ತಿದ ಹಾಗೆ ತಾನೆ ಆವತ್ತೇ ಅವರು ಹೇಳಿದ್ದಾರೆ ನಿನ್ನಿಂದ ಅದು ಯಾವ ರೀತಿಯಲ್ಲೂ ತೊಂದರೆಯಾಗದಂತೆ ನೋಡಿಕೊ ಎಂದು ಹೇಗಿದ್ದರೂ ಚೌಲವಾಗುತ್ತದೆ ಆಮೇಲೆ ಅವರ ಭಾರ ಅದುವರೆವಿಗೆ ಇವನು ಏನಾದರೂ ಕೇಳಿದರೆ ತನಗೆ ತಿಳಿದಿರುವುದನ್ನು ಮುಚ್ಚುಮುಮ್ಮರೇ ಇಲ್ಲದೆ ಹೇಳುವುದು ತನಗೆ ಗೊತ್ತಿಲ್ಲದಿದ್ದರೆ ಗೊತ್ತಿಲ್ಲ ಅವರನ್ನು ಕೇಳಿ ಹೇಳುತ್ತೇನೆ ಎಂದು ಅವಧಿಯನ್ನು ತೆಗೆದುಕೊಂಡು ಆಮೇಲೆ ಹೇಳುವುದು ಎಂದು ಗೊತ್ತು ಮಾಡಿಕೊಂಡಳು ಸಹಜವಾಗಿ ಅಗ್ನಿಮಂದಿರದ ಕಡೆಗೆ ತಿರುಗಿ ನನ್ನ ಸಂಕಲ್ಪವು ಸಫಲವಾಗಿ ಕರುಣಿಸಿ ಎಂದು ಕೈಮುಗಿದಳು ಮಗನು ತಾಯಿಯು ಮಾಡಿದ್ದುದನ್ನು ನೋಡಿದನು ಅವಳು ತಿರುಗಿದ ಆ ಕಡೆ ನೋಡಿದನು ಅಲ್ಲಿ ಯಾರೂ ಕನಿಗೆ ಬೀಳಲಿಲ್ಲ ಆದರೆ ತಾಯಿ ಹೇಳಿದುದರೆ ನೆನಪಾಯಿತು ತಾನು ಮಾಡುತ್ತಿರುವುದು ಏಕೆ ಏನು ಎಂಬುದನ್ನು ಎಳ್ಳಷ್ಟು ಅರಿಯದೆ ತಾನು ಆತ ಕಡೆಗೆ ಕೈ ಮುಗಿದನು ತಾಯಿ ಹತ್ತಿರ ಬಂದು ಕತ್ತನ್ನು ಕಟ್ಟಿಕೊಂಡು ಕಿವಿಯ ಬಳಿ ಬಾಯಿಟ್ಟು ಅಲ್ಲಿ ಯಾರಾದರೂ ದೇವತೆಗಳು ಬಂದಿದ್ದಾರೆ ನಮ್ಮ ಎಂದು ಕೇಳಿದಳು ತಾಯಿಯು ಮಗನ ಕೆನ್ನೆಗೊಂದು ಮುತ್ತುಕಟ್ಟು ಹೇಳಿದಳು ಅತ್ತ ಕರಿಯೇ ಅಲ್ಲವೇನು ಅಗ್ನಿ ಮಂದಿರವಿರುವುದು ದೇವತೆಗಳು ಇಲ್ಲುಂಟು ಇಲ್ಲಿಲ್ಲ ಎನ್ನುವಂತಿಲ್ಲ ಅವರು ಎಲ್ಲೆಲ್ಲಿಯೂ ಇರುವರು ಅಂದರೆ ನಮ್ಮ ಮೈಯಲ್ಲೂ ಇರುವರೇನು ಈ ಸೌದೆಯಲ್ಲಿಯೂ ಇರುವರೇನು ಈ ಕುದಿಯುತ್ತಿರುವ ಬೇಳೆಯಲ್ಲೂ ಇರುವರೇನು ಎಂದು ಬಹು ಗಂಭೀರವಾಗಿ ಮಗನು ಕೇಳಿದನು ತಾಯಿಯು ಅಷ್ಟೇ ಗಂಭೀರವಾಗಿ ಹೇಳಿದಳು ಹೌದಪ್ಪ ಈ ಸೌದೆಯಲ್ಲಿ ಈ ಅಕ್ಕಿಯಲ್ಲಿ ಈ ಬೇಳೆಯಲ್ಲಿ ಪುಟ್ಟು ನಿನ್ನಲ್ಲಿ ದೊಡ್ಡ ಹೆಂಗಸಾದ ನನ್ನಲ್ಲಿ ಎಲ್ಲೆಲ್ಲಿಯೂ ಇರುವರು ಆದರೆ ಉರಿಯುವುದರಿಂದ ಕುದಿಯುವುದರಿಂದ ಅವರಿಗೆ ನೋವಾಗುವುದಿಲ್ಲ ನಾವು ಮಾಡುವುದಿಲ್ಲ ಅವರಿಗೆ ಆದರೆ ಅವರಿಗೆ ಅದರಿಂದ ನೋವಿಲ್ಲ ಅವರನ್ನು ಮರೆತರೆ ಅವರಿಗೆ ನೋವು ಮರೆತರೆ ಅವರಿಗೆ ನೋವು ಆಗಲಮ್ಮ ಅವರನ್ನು ಮರೆಯದಿರುವಂತೆ ನೋಡಿಕೊಳ್ಳುತ್ತೇನೆ ಅದೇ ನೀನು ಆ ಮತದಲ್ಲಿ ಸರಿ ಮರೆತರೆ ಅವರಿಗೆ ನೋವು ಅದರಿಂದ ಮರೆಯಬಾರದು ಅಲ್ಲಿ ಮೀರಿ ಆಶ್ಚರ್ಯಗಳ ಮಳೆ ಆಗುತ್ತಿರುವಂತೆ ತೋರಿತು ಇದೇನು ಈ ಮಗುವು ಎಷ್ಟು ಗಹನವಾಗಿ ಮಾತಾಡುವ ಮಾತಾಡುವುದು ಎಂದರೇನು ಎಂದು ಅವಳಿಗೆ ಆಶ್ಚರ್ಯ ಏನೇನೋ ಗುಣಾಕಾರ ಹಾಕಿಕೊಳ್ಳುತ್ತಾ ಸರಿ ಈ ಮಗುವು ಇತರ ಮಕ್ಕಳಂತಲ್ಲ ದೇಹವು ಚಿಕ್ಕದಾಗಿರುವುದನ್ನು ನೋಡಿ ಇದು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿತು ಎಂಬ ಮೋಹಕ್ಕೊಳಗಾಗಿ ನಾವು ಕೆಟ್ಟ ಮಕ್ಕಳನ್ನು ಕೆಡಿಸುತ್ತಿದ್ದೇವೆ ದೇವಾ ಈ ಮೋಹದ ಬೆಲೆಯಿಂದ ಬಿಡಿಸು ಯಾವುದೋ ಜೀವನ ಜೀವನ ನನ್ನನ್ನು ನಿಮಿತ್ತವಾಗಿ ಮಾಡಿಕೊಂಡು ಈ ಲೋಕಕ್ಕೆ ಬಂದಿದ್ದಾನೆ ಅವನು ಬಂದ ಕಾರ್ಯವು ನನ್ನಿಂದ ಕೆಡದಂತಿರಲಿ ಇದೇ ಸದ್ಭಾವವು ನನಗೆ ಯಾವಾಗಲೂ ಇರಲಿ ಎಂದು ಮತ್ತೊಮ್ಮೆ ಕೈ ಮುಗಿದಳು ಮಗನು ನಿರ್ವಿಣ್ಣನಾಗಿ ಹಿಂದ ಮುಂದಿನದನ್ನು ಒಂದು ಕಾಣದೆ ಕೈ ಮುಗಿದನು ತಾಯಿಯು ಅದನ್ನು ಕಂಡು ಹೊರಹೊಮ್ಮುತ್ತಿರುವ ಹೊಳೆಯಾಗಿ ಹರಿಯುತ್ತಿರುವ ಮಾತೃವಾತ್ಸಲ್ಯವನ್ನು ತಡೆದುಕೊಳ್ಳಲಾರದೆ ಮಗನನ್ನು ಮತ್ತೆ ಬರಸೆಳೆದು ಮುತ್ತಿಟ್ಟುಕೊಂಡು ತೊಡೆಯ ಮೇಲೆ ಇಟ್ಟುಕೊಂಡು ತಬ್ಬಿಕೊಂಡಳು ಮಗಳು ತನ್ನ ಅಂಗಗಳಿಗಿಂತ ಬೇರೆಯಲ್ಲ ಎಂದು ಅವಳ ನಂಬಿಕೆ ಇರಬೇಕು ತನ್ನ ಕೈಕಾಲುಗಳಂತೆ ಅವನು ತನ್ನನ್ನು ತನ್ನ ಮನೆ ಎಂಬ ಖಚಿತವಾದ ದೃಢವಾದ ಭಾವವಿರಬೇಕು ಇಲ್ಲದಿದ್ದರೆ ಹಾಗೆ ತಪ್ಪಿಕೊಳ್ಳಲು ಸಾಧ್ಯವೇ ಅವಳಿಗೆ ಮಗನು ತನ್ನಂಗಗಳಿಗಿಂತ ಬೇರೆ ಎಂಬ ಭಾವನೆ ಇದ್ದಂತಿರಲಿಲ್ಲ ಹಾಗೊಂದು ಗಳಿಗೆ ಹಿಡಿದುಕೊಂಡಿದ್ದು ಯಜ್ಜಿ ನೀನು ಮಡಿಕೋಲು ತೆಗೆದುಕೊಂಡು ನಡುಮನೆಯಲ್ಲಿ ಕುದುರೆ ಆಟ ಆಡಿವ ಅಷ್ಟರಲ್ಲಿ ಹುಳಿ ಹಿಸುಕಿ ಹುಳಿ ಹಿಸುಕಿ ಹಾಕುತ್ತೇನೆ ಎಂದಳು ಮಗವು ಆಗಲಿ ಎಂದು ಮೂಲೆಯಲ್ಲಿದ್ದ ಮಡಿಕೋಲನ್ನು ತೆಗೆದುಕೊಂಡು ನಡುಮನೆಗೆ ಹೋದ್ರು ತಾಯಿಯು ಹೋಗುತ್ತಿದ್ದ ಮಗ ನನ್ನ ಮತ್ತೊಮ್ಮೆ ತಿರುಗಿ ನೋಡಿದಳು ಮತ್ತೊಮ್ಮೆ ಕರೆದು ಮುತ್ತಿಟ್ಟುಕೊಳ್ಳಬೇಕೆನಿಸಿತು ಕೂಡಲೇ ಗೃಹಿಣಿಯ ಭಾವ ಬಂದು ಬಲಿತು ಇಲ್ಲಿ ಒಂದೊಡನೆ ಆಟವಾಡುವ ಆಟವಾಡುತ್ತ ಮಿಕ್ಕ ಕೆಲಸವನ್ನೆಲ್ಲ ಕೆಡಿಸಿಕೊಳ್ಳಬಾರದು ಅಡುಗೆಯು ಕೆಟ್ಟರೆ ವೈಶ್ವ ದೇವವು ಅವರು ಹುಡುಗರು ಮಾತನಾಡದಿದ್ದರು ಅದು ಅವರ ಒಳ್ಳೆಯತನ ಹಾಗೆಂದು ನಾವು ಕೆಲಸವನ್ನು ಕೆಡಿಸುವುದೇ ಎಂದು ಗೃಹಿಣಿ ಕಾರ್ಯದಲ್ಲಿ ತೊಡಗಿದಳು ಅವಳು ಹುಳಿಗೆ ಹುಳಿಯನ್ನು ಹಾಕಿ ಅದನ್ನು ತೆಗೆದು ಒಲೆಯ ಮೇಲಿಟ್ಟು ಅಲ್ಲಿದ್ದ ಅನ್ನದ ತಪ್ಪಲೆಯನ್ನು ಇತ್ತ ಇಟ್ಟಳು ಆ ವೇಳೆಗೆ ಮಗನು ಕುದುರೆ ಆಟವನ್ನು ಮುಗಿಸಿಕೊಂಡು ತಾಯಿಯು ಹುಳಿಯನ್ನು ಇಸುಕುತ್ತಿದ್ದ ಪಾತ್ರೆಯನ್ನು ತೊಳೆಯುತ್ತಿದ್ದಳು ಮಗನು ಬಂದು ತಾಯಿ ಮಗುಲನ್ನ ನಿಂತುಕೊಂಡು ಏನಮ್ಮ ಯಾವಾಗಲೂ ಆ ಪಾತ್ರೆ ತೊಳೆಯೋದು ಈ ಪಾತ್ರೆ ತೊಳೆಯೋದು ನೀನು ಪಾತ್ರೆ ತೊಳೆಯೋದು ಒಂದೇ ದೊಡ್ಡ ಕೆಲಸ ಮಾಡ್ಕೊಂಡಿದೆಯಲ್ಲಮ್ಮ ಎಂದನು ತಾಯಿಗೆ ಅದಕ್ಕೂ ನಗು ಬಂತು ಅಲ್ಲವ ಯಜ್ಜನ ಪಾತ್ರೆ ಒಳಗೂ ತೊಳಿಬೇಕು ಹೊರಗೂ ತೊಳಿಬೇಕು ಹೌದು ಅಲ್ಲವೋ ಒಳಗೆ ತೊಳೆಯದಿದ್ದರೆ ಮೊಸರೇ ಹೊರಗೆ ತೊಳೆಯದಿದ್ದರೆ ಮಸಿ ಅಲ್ಲವೇ ಹೇಳು ಎಂದಳು ಮಗು ಮತ್ತೆ ಗಂಭೀರವಾಗಿ ಬಾಲ ಬಾಲಭಾವವನ್ನು ಎಷ್ಟೋ ಹಿಂದೆ ಬಿಟ್ಟವನಂತೆ ಅದೇ ಮಾತನ್ನು ಮತ್ತೆ ಮತ್ತೆ ನೋಡಿದನು ಒಳಗೂ ತೊಳಿಯಬೇಕು ಹೊರಗೆಯೂ ತೊಳೆಯಬೇಕು ಒಳಗೆ ತೊಳೆಯದಿದ್ದರೆ ಮುಸುರೆ ಹೊರಗೆ ತೊಳೆಯದಿದ್ದರೆ ಮಸಿ ಎಂದು ತನ್ನ ಮೈಯನ್ನು ನೋಡಿಕೊಂಡು ಹೊರಗೆ ತೊಳೆಯೋದು ತಿಳಿಯಿತು ಆದರೆ ಒಳಗೆ ತೊಳೆಯೋದು ಹೇಗೆ ಎಂದು ತನ್ನಲ್ಲಿಯೇ ತಾನು ಮಾತನಾಡಿಕೊಳ್ಳುವಂತೆ ಕೇಳಿದನು ತಾಯಿಯು ಎಲ್ಲಿಯೋ ಯಾವುದೋ ಕಾರ್ಯದಲ್ಲಿ ತೊಡಗಿದ್ದವಳು ಅವರು ಬಂದ ಮೇಲೆ ಅವರನ್ನು ಕೇಳು ಹೇಳುತ್ತಾರೆ ಎಂದಳು ಮಗುವು ಸರಿ ಅವರನ್ನು ಕೇಳಬೇಕು ಒಳಗೆ ತೊಳೆಯುವುದು ಹೇಗೆ ಅಂತ ಸರಿ ಒಳಗೆ ತೊಳೆಯದಿದ್ದರೆ ಮುಸುರೆ ಹೊರಗೆ ತೊಳೆಯದಿದ್ದರೆ ಮಸಿ ಎಂದು ಕೊಂಡಿತು